ಲೆಸನ್ ನಂಬರ್ ಫಾರ್ಟಿ ಪ್ರಿಯ ನರಸಿಂಹರಾವ್ ಪ್ರಿಯ ನರಸಿಂಹರಾವ್ ನಿಮಗೆ ಕಾಗದ ಬರಿಯದೆ ಒಂದು ತಿಂಗಳಾಯಿತು. ನಿಮಗೆ ಕಾಗದ ಬರೆಯದೆ ಒಂದು ತಿಂಗಳಾಯ್ತು ನಾನು ಒಂದು ದಿನ ತಡವಾಗಿ ನಮ್ಮೂರಿನಿಂದ ಹೊರಟೆ ನಾನು ಒಂದು ದಿನ ತಡವಾಗಿ ನಮ್ಮೂರಿನಿಂದ ಹೊರಟೆ ಏಕೆಂದರೆ ಹದಿಮೂರನೇ ತಾರೀಕು ನನಗೆ ರಿಸರ್ವೇಷನ್ ಸಿಕ್ಕದೆ ಹೊರಡಲಿಲ್ಲ ಏಕೆಂದರೆ ಹದಿಮೂರನೇ ತಾರೀಕು ನನಗೆ ರಿಸರ್ವೇಷನ್ ಸಿಕ್ಕದೆ ಹೊರಡಲಿಲ್ಲ ಮಾರನೇ ದಿನಕ್ಕೆ ನನಗೆ ರಿಸರ್ವೇಶನ್ ಸಿಕ್ಕಿತು ಮಾರನೇ ದಿನಕ್ಕೆ ನನಗೆ ರಿಸರ್ವೇಷನ್ ಸಿಕ್ಕಿತು ಹದಿನಾಲ್ಕನೇ ತಾರೀಕು ನಮ್ಮೂರನ್ನು ಬಿಟ್ಟು ಹದಿನೈದನೇ ತಾರೀಕು ಮೈಸೂರಿಗೆ ಬಂದೆ ಹದಿನಾಲ್ಕನೇ ತಾರೀಕು ನಮ್ಮೂರನ್ನು ಬಿಟ್ಟು ಹದಿನೈದನೇ ತಾರೀಕು ಮೈಸೂರಿಗೆ ಬಂದೆ ಮದ್ರಾಸಿನಲ್ಲಿ ಸಹ ಸಿಟು ಸಿಕ್ಕದೆ ನನಗೆ ತುಂಬಾ ಕಷ್ಟ ಆಯಿತು ಮದ್ರಾಸಿನಲ್ಲಿ ಸಹ ಸಿಟು ಸಿಕ್ಕದೆ ನನಗೆ ತುಂಬಾ ಕಷ್ಟ ಆಯಿತು ಆದರೂ ಅಲ್ಲಿ ಉಳಿಯದೆ ಅವತ್ತೇ ಹೊರಟು ಮೈಸೂರಿಗೆ ಬಂದೆ ಆದರೂ ಅಲ್ಲಿ ಉಳಿಯದೆ ಆವತ್ತೇ ಹೊರಟು ಮೈಸೂರಿಗೆ ಬಂದೆ ಏಕೆಂದರೆ ಹದಿನೈದನೇ ತಾರೀಕು ಏಕೆಂದರೆ ಹದಿನೈದನೇ ತಾರೀಕು ಸಾಯಂಕಾಲದ ಒಳಗೆ ಇಲ್ಲಿ ಸೇರಿಕೊಳ್ಳಬೇಕಿತ್ತು ಮೈಸೂರು ತುಂಬಾ ಸುಂದರವಾದ ಪಟ್ಟಣ ಮೈಸೂರು ತುಂಬಾ ಸುಂದರವಾದ ಪಟ್ಟಣ ಇದನ್ನು ಅವಶ್ಯವಾಗಿ ನೀನು ಒಮ್ಮೆ ನೋಡಲೇಬೇಕು ಇದನ್ನು ಅವಶ್ಯವಾಗಿ ನೀನು ನೋಡಲೇಬೇಕು ಇನ್ನು ಹತ್ತು ತಿಂಗಳಲ್ಲಿ ಒಮ್ಮೆಯಾದರೂ ಇಲ್ಲಿಗೆ ಬರದೇ ಇರಬೇಡ ಇನ್ನು ಹತ್ತು ತಿಂಗಳಲ್ಲಿ ಒಮ್ಮೆಯಾದರೂ ಇಲ್ಲಿಗೆ ಬರದೇ ಇರಬೇಡ ಇಷ್ಟು ಸುಂದರವಾದ ಸ್ಥಳವನ್ನು ನಾನು ವರ್ಣಿಸಲಾರೆ ಇಷ್ಟು ಸುಂದರವಾದ ಸ್ಥಳವನ್ನು ನಾನು ವರ್ಣಿಸಲಾರೆ ನೀನೇ ಒಮ್ಮೆ ಬಂದು ನೋಡಿ ಆನಂದಪಡು ನೀನೇ ಒಮ್ಮೆ ಬಂದು ನೋಡಿ ಆನಂದಪಡು ಪಡು ಇಲ್ಲಿ ನಾನು ಕಾವೇರಿ ಹಾಸ್ಟೆಲ್ನಲ್ಲಿ ಇದ್ದೀನಿ ಇಲ್ಲಿ ನಾನು ಕಾವೇರಿ ಹಾಸ್ಟೆಲ್ನಲ್ಲಿ ಇದ್ದೀನಿ ಮಾನಸ ಗಂಗೋತ್ರಿ ಮೈಸೂರು ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ಕೇಂದ್ರ ಮಾನಸ ಗಂಗೋತ್ರಿ ಮೈಸೂರು ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ಕೇಂದ್ರ ನಮ್ಮ ಭಾರತೀಯ ಭಾಷಾ ಸಂಸ್ಥಾನ ಅಲ್ಲೇ ಇದೆ ನಮ್ಮ ಭಾರತೀಯ ಭಾಷಾ ಸಂಸ್ಥಾನ ಅಲ್ಲೇ ಇದೆ ನಮ್ಮ ಹಾಸ್ಟೆಲ್ನಿಂದ ಇನ್ಸ್ಟಿಟ್ಯೂಟಿಗೆ ಒಂದೂವರೆ ಕಿಲೋ ಮೀಟರ್ ಆಗತ್ತೆ ನಮ್ಮ ಹಾಸ್ಟೆಲ್ನಿಂದ ಇನ್ಸ್ಟಿಟ್ಯೂಟಿಗೆ ಒಂದೂವರೆ ಕಿಲೋಮೀಟರ್ ಆಗತ್ತೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಊಟ ಹಾಕ್ತಾರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಊಟ ಹಾಕ್ತಾರೆ ಮಧ್ಯಾಹ್ನ ಒಂದೂವರೆ ಗಂಟೆಗೆ ಕ್ಯಾಂಟೀನಲ್ಲಿ ತಿಂಡಿ ತಿಂತೀನಿ ಮಧ್ಯಾಹ್ನ ಒಂದೂವರೆ ಗಂಟೆಗೆ ಕ್ಯಾಂಟೀನ್ ನಲ್ಲಿ ತಿಂಡಿ ತಿಂತೀನಿ ಮತ್ತೆ ರಾತ್ರಿ ಹಾಸ್ಟೆಲ್ನಲ್ಲೇ ಊಟ ಮತ್ತೆ ರಾತ್ರಿ ಹಾಸ್ಟೆಲ್ನಲ್ಲೇ ಊಟ ನಮಗೆ ತರಗತಿಗಳು ಆರಂಭವಾಗಿ ತುಂಬಾ ದಿನ ಆಯಿತು ನಮಗೆ ತರಗತಿಗಳು ಆರಂಭವಾಗಿ ತುಂಬಾ ದಿನ ಆಯಿತು ಮೊದಮೊದಲು ಹೆಂಡತಿ ಮಕ್ಕಳನ್ನು ಸ್ನೇಹಿತರನ್ನು ಬಿಟ್ಟು ಇರುವುದು ತುಂಬಾ ಕಷ್ಟ ಅನ್ನಿಸುತ್ತಿತ್ತು ಮೊದಮೊದಲು ಹೆಂಡತಿ ಮಕ್ಕಳನ್ನು ಸ್ನೇಹಿತರನ್ನು ಬಿಟ್ಟು ಇರುವುದು ತುಂಬಾ ಕಷ್ಟ ಅನ್ನಿಸುತ್ತಿತ್ತು ಈಗಲೂ ನಿಮ್ಮನ್ನೆಲ್ಲ ನೋಡದೆ ಬಹಳ ದಿನ ಆಯಿತು ಅನ್ನಿಸುತ್ತಾ ಇದೆ ಈಗಲೂ ನಿಮ್ಮನ್ನೆಲ್ಲ ನೋಡದೆ ಬಹಳ ದಿನ ಆಯಿತು ಅನ್ನಿಸುತ್ತಾ ಇದೆ ಆದರೆ ಇಲ್ಲಿಯ ಪ್ರಿನ್ಸಿಪಾಲರು ಅಧ್ಯಾಪಕರು ತುಂಬಾ ಒಳ್ಳೆಯವರು ಆದರೆ ಇಲ್ಲಿಯ ಪ್ರಿನ್ಸಿಪಾಲರು ಅಧ್ಯಾಪಕರು ತುಂಬಾ ಒಳ್ಳೆಯವರು ಈಗ ಯಾವ ತೊಂದರಿಯೂ ಇಲ್ಲದೆ ಇದೇನೆ ಈಗ ಯಾವ ತೊಂದರಿಯೂ ಇಲ್ಲದೆ ಇದೇನೆ ಇಲ್ಲಿಯ ಜನರು ಹೆಚ್ಚಿಗೆ ಮಾತನಾಡದೆ ತಮ್ಮ ಪಾಡಿಗೆ ತಾವು ಇರುತ್ತಾರೆ ಇಲ್ಲಿಯ ಜನರು ಹೆಚ್ಚಿಗೆ ಮಾತನಾಣದೆ ತಮ್ಮ ಪಾಡಿಗೆ ತಾವು ಇರುತ್ತಾರೆ ಬೇರೆಯವರಿಗೆ ತೊಂದರೆ ಕೊಡದೆ ಸಹಾಯ ಮಾಡುತ್ತಾರೆ ಬೇರೆಯವರಿಗೆ ತೊಂದರೆ ಕೊಡದೆ ಸಹಾಯ ಮಾಡುತ್ತಾರೆ ಅಥವಾ ಸಹಾಯ ಮಾಡದೆ ತಮ್ಮಷ್ಟಕ್ಕೆ ತಾವು ಇರುತ್ತಾರೆ ಅಥವಾ ಸಹಾಯ ಮಾಡದೆ ತಮ್ಮಷ್ಟಕ್ಕೆ ತಾವು ಇರುತ್ತಾರೆ ನಮಗೆ ಇಲ್ಲಿ ದಿನಕ್ಕೆ ಐದೂವರೆ ಗಂಟೆ ಕ್ಲಾಸು ನಮಗೆ ಇಲ್ಲಿ ದಿನಕ್ಕೆ ಐದೂವರೆ ಗಂಟೆ ಕ್ಲಾಸು ಈ ವಯಸ್ಸಿನಲ್ಲಿ ಐದೂವರೆ ಗಂಟೆ ಕುಳಿತುಕೊಳ್ಳಲು ಬಹಳ ಕಷ್ಟ ಈ ವಯಸ್ಸಿನಲ್ಲಿ ಐದೂವರೆ ಗಂಟೆ ಕುಳಿತುಕೊಳ್ಳಲು ಬಹಳ ಕಷ್ಟ ಆದರೆ ಕುಳಿತುಕೊಳ್ಳದೆ ವಿಧಿಯಿಲ್ಲ ಆದರೆ ಕುಳಿತುಕೊಳ್ಳದೆ ವಿಧಿ ಇಲ್ಲ ಅಲ್ಲದೆ ಹಾಸ್ಟೆಲಿಗೆ ಹತ್ತಿರದಲ್ಲಿ ಯಾವ ಮನರಂಜನೆಯೂ ಇಲ್ಲದೆ ತುಂಬಾ ಬೇಸರ ಆಗುತ್ತದೆ ಅಲ್ಲದೆ ಹಾಸ್ಟೆಲಿಗೆ ಹತ್ತಿರದಲ್ಲಿ ಯಾವ ಮನರಂಜನೆಯೂ ಇಲ್ಲದೆ ತುಂಬಾ ಬೇಸರ ಆಗುತ್ತದೆ ಸಿನಿಮಾ ನೋಡುವುದಕ್ಕೆ ಸಿಟಿಗೆ ಹೋಗಬೇಕು ಸಿನಿಮಾ ನೋಡುವುದಕ್ಕೆ ಸಿಟಿಗೆ ಹೋಗಬೇಕು ಐದು ಗಂಟೆಯ ಮೇಲೆ ಅಷ್ಟು ಉತ್ಸಾಹ ಇರಲ್ಲ ಐದು ಗಂಟೆಯ ಮೇಲೆ ಅಷ್ಟು ಉತ್ಸಾಹ ಇರಲ್ಲ ಆಗಾಗ್ಗೆ ಇಲ್ಲಿಗೆ ತೆಲುಗು ಸಿನಿಮಾಗಳು ಬರುತ್ತಾ ಇರುತ್ತವೆ ಆಗಾಗ ಇಲ್ಲಿಗೆ ತೆಲುಗು ಸಿನಿಮಾಗಳು ಬರುತ್ತಾ ಇರುತ್ತವೆ ಭಾನುವಾರದ ದಿನ ಮಾತ್ರ ಸಿಟಿಗೆ ಹೋಗಿ ಸಿನಿಮಾ ನೋಡಬಹುದು ಭಾನುವಾರದ ದಿನ ಮಾತ್ರ ಸಿಟಿಗೆ ಹೋಗಿ ಸಿನಿಮಾ ನೋಡಬಹುದು ಇತ್ತೀಚೆಗೆ ಒಳ್ಳೆಯ ಕನ್ನಡ ಸಿನಿಮಾಗಳು ಬರುತ್ತಿವೆ ಇತ್ತೀಚೆಗೆ ಒಳ್ಳೆಯ ಕನ್ನಡ ಸಿನಿಮಾಗಳು ಬರುತ್ತಿವೆ ನಮ್ಮವರು ಅಂಥ ಸಿನಿಮಾಗಳನ್ನು ಮಾಡದೆ ಎಂತೆ ಮಾಡುತ್ತಾರೆ ನಮ್ಮವರು ಅಂಥ ಸಿನಿಮಾಗಳನ್ನು ಮಾಡದೆ ಎಂತೆ ಮಾಡುತ್ತಾರೆ ನೀನೊಮ್ಮೆ ತಪ್ಪದೆ ಕನ್ನಡ ಸಿನಿಮಾಗಳನ್ನು ನೋಡಬೇಕು ನೀನೊಮ್ಮೆ ತಪ್ಪದೆ ಕನ್ನಡ ಸಿನಿಮಾಗಳನ್ನು ನೋಡಬೇಕು ಖಂಡಿತವಾಗಿಯೂ ಅವುಗಳನ್ನು ಮೆಚ್ಚಿಕೊಳ್ಳುತ್ತೀಯೇ ಖಂಡಿತವಾಗಿಯೂ ಅವುಗಳನ್ನು ಮೆಚ್ಚಿಕೊಳ್ಳುತ್ತೀಯೇ ನನ್ನ ಆರೋಗ್ಯದ ಬಗ್ಗೆ ಬರಿಯದೆ ಏನೇನೋ ಬರದೆ ನನ್ನ ಆರೋಗ್ಯದ ಬಗ್ಗೆ ಬರಿಯದೆ ಏನೇನೋ ಬರದೆ ಕಳೆದ ವಾರ ಸ್ವಲ್ಪ ನೆಗಡಿಯಾಗಿತ್ತು ಕಳೆದ ವಾರ ಸ್ವಲ್ಪ ನೆಗಡಿಯಾಗಿತ್ತು ಈಗ ಆರೋಗ್ಯದಿಂದ ಇದೇನೆ ಈಗ ಆರೋಗ್ಯದಿಂದ ಇದೇನೆ ನಿನ್ನ ಆರೋಗ್ಯಕ್ಕೆ ತಪ್ಪದೆ ಕಾಗದ ಬರೆಯುತ್ತಾ ಇರು ನಿನ್ನ ಆರೋಗ್ಯಕ್ಕೆ ತಪ್ಪದೆ ಕಾಗದ ಬರೆಯುತ್ತಾ ಇರು ನಿನ್ನ ಸ್ನೇಹಿತ ಕೃಷ್ಣಮೂರ್ತಿ ಮೂರ್ತಿ. ಡ್ರಿಲ್ಸ್ ಬಿಲ್ಡಪ್ ಡ್ರಿಲ್ ಮಾಡೆಲ್ ಬಂದರು ನೋಡದೆ ಬಂದರು ಲಾಲ್ಬಾಗ್ ನೋಡದೆ ಬಂದರು ಬೆಂಗಳೂರಿಗೆ ಹೋಗಿ ಲಾಲ್ಬಾಗ್ ನೋಡದೆ ಬಂದರು ಅವರು ಬೆಂಗಳೂರಿಗೆ ಹೋಗಿ ಲಾಲ್ಬಾಗ್ ನೋಡದೆ ಬಂದರು ನಾವು ಬಿಲ್ಡಪ್ ಹೋದರು ಚಾಮುಂಡಿ ಬೆಟ್ಟವನ್ನು ನೋಡದೆ ಹೋದರು ಮೈಸೂರಿಗೆ ಬಂದು ಚಾಮುಂಧಿ ಬೆಟ್ಟ ಒನ್ನು ನೋಡದೇ ಹೋದರು ಆವರು ಮೈಸೂರಿಗೆ ಬಂದು ಚಾಮುಂಟಿ ಬೆಟ್ಟವನ್ನಿ ನೋಡದೇ ಹೋದರು 60 ngoוב gio expert 1. ಪ್ರಾಕ್ಟೀಸ್ ಮಾಡದೆ ಆಟ ಆಡಿದರು ಅವರು ಪ್ರಾಕ್ಟೀಸ್ ಮಾಡದೆ ಆಟ ಆಡಿದರು ಹೋಗಲಿಲ್ಲ ಮನೆಗೆ ಹೋಗಲಿಲ್ಲ शीलन मन डेली हू शील मैं चंद्रेल के हमियू शीलन मनेल ट्रांसफार्मेशन ड्रिल ಮಾಡೆಲ್ ದೇವರು ನಿನಗೆ ಒಳ್ಳೆಯದು ಮಾಡಲಿ ದೇವರು ನಿನಗೆ ಒಳ್ಳೆಯದು ಮಾಡಿ ನಾವು ಟ್ರಾನ್ಸ್ಫಾರ್ಮ್ಗೆ ವಿದ್ಯೆ ಬುದ್ಧಿ ಚೆನ್ನಾಗಿ ಬರಲಿ ನಿನಗೆ ವಿದ್ಯೆ ಬುದ್ಧಿ ಚೆನ್ನಾಗಿ ಬರದೇ ಇರಲಿ ನಾವು ಆ ಕೆಲಸ ಮಾಡೋಣ ನಾವು ಆ ಕೆಲಸ ಮಾಡದೇ ಇರೋಣ ನೀವು ಆ ಪುಸ್ತಕ ಓದಿ ನೀವು ಆ ಪುಸ್ತಕ ಓದದೇ ಇರಿ ಸಾಯಂಕಾಲ ನೀನು ಲೈಬ್ರರಿಗೆ ಹೋಗು ಸಾಯಂಕಾಲ ನೀನು ಲೈಬ್ರರಿಗೆ ಹೋಗದೇ ಇರು ನೀನು ಕ್ಯಾಂಟೀನ್ಗೆ ಹೋಗದೆ ಕಾಫಿ ಕುಡಿದೆಯಾ ನೌ ಟ್ರಾನ್ಸ್ಫಾರ್ಮ್ ನೀವು ಪಾಠ ಓದಿ ಪ್ರಶ್ನೆಗಳಿಗೆ ಉತ್ತರ ಬರೆದಿರ ನೀವು ಪಾಠ ಓದದೆ ಪ್ರಶ್ನೆಗಳಿಗೆ ಉತ್ತರ ಬರೆದಿರಾ ನೀನು ಕಾಗದಾ ಬರೆದು ಊರಿಗೆ ಹೋದೆಯಾ ನೀನು ಕಾಗದ ಬರೆಯದೆ ಊರಿಗೆ ಮನೆಗೆ ಹೋಗಿ ಸಿನಿಮಾಕ್ಕೆ ಹೋದ ರಮೇಶ ಮನೆಗೆ ಹೋಗದೇ ಸಿನಿಮಾಕ್ಕೆ ಹೋದ ಕೃಷ್ಣಮೂರ್ತಿ ಮದ್ರಾಸಿಗೆ ಹೋಗಿ ಮೈಸೂರಿಗೆ ಬಂದರು ಮೂರ್ತಿ ಮದ್ರಾಸಿಗೆ ಹೋಗದೆ ಮೈಸೂರಿಗೆ ಬಂದರು ಸತೀಶ ಆ ಪುಸ್ತಕವನ್ನು ಭಾಷಾಂತರಿಸಿ ಸತ್ತರು ಸತೀಶ ಆ ಪುಸ್ತಕವನ್ನು ಭಾಷಾಂತರಿಸದೇ ಸತ್ತರು ಮಾಡೀನಿಗೆ ಹೋಗಿ ಕಾಫಿ ಕುಡಿದೆ ನಾನು ಕ್ಯಾಂಟೀನ್ಗೆ ಹೋಗದೆ ಕಾಫಿ ಕುಡಿಯಲಿಲ್ಲ ನಾವು ಟ್ರಾನ್ಸ್ಫಾರ್ಮ್ ಹದಿಮೂರನೇ ಸಿಕ್ಕಿ ಹೊರಟೆ ಹದಿಮೂರನೇ ತಾರೀಕು ರಿಸರ್ವೇಶನ್ ಸಿಗದೆ ಹೊರಡಲಿಲ್ಲ ನಾನು ಪಾಠ ಬರೆದು ಆಟ ಆಡಿದೆ ನಾನು ಪಾಠ ಬರೆಯದೆ ಆಟ ಆಡಲಿಲ್ಲ ಅವನು ಕಾಗದ ಬರೆದು ಊರಿಗೆ ಹೋದ ಅವನು ಕಾಗದ ಬರೆಯದೆ ಊರಿಗೆ ಹೋಗಲಿಲ್ಲ ಅವರು ಟಿಕೆಟ್ ಕೊಂಡುಕೊಂಡು ಸಿನಿಮಾಕ್ಕೆ ಹೋಗುತ್ತಾರೆ ಅವರು ಟಿಕೆಟ್ ಕೊಂಡುಕೊಳ್ಳದೆ ಸಿನಿಮಾಕ್ಕೆ ಹೋಗುವುದಿಲ್ಲ ಅವಳು ಕನ್ನಡ ಕಲಿತು ಹುಡುಗರಿಗೆ ಕನ್ನಡ ಕಲಿಸುತ್ತಾಳೆ ಅವಳು ಕನ್ನಡ ಕಲಿಯದೆ ಹುಡುಗರಿಗೆ ಕನ್ನಡ ಕಲಿಸಲ್ಲ